ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಮಹಾಮಹೋಪಾಧ್ಯಾಯ ವೇದ ವೇದಾಂತವಿದ್ವಾನ್ ವೇದವೇದಾಂತವಾರಿ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮ ಇವರ ವೇದಾಂತದಲ್ಲಿನ ಕೆಲವು ಪದಗಳು ಅರ್ಥಗಳು ಎನ್ನುತಕ್ಕಂತಹ ಒಂದು ಕೃತಿ ವೇದಾಂತ ಪರಿಭಾಷೆ ಇದರಲ್ಲಿ ನಾಲ್ಕು ಕಂತುಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಇವತ್ತು ಐದನೇ ಕಂತು ಮೊದಲಿಗೆ ಆದಿಶಂಕರ ಭಗವತ್ಪಾದ ಪೂಜ್ಯರ ಹಾಗೂ ಶ್ರೀ ಶ್ರೀ ಸರಸ್ವತಿ ಸ್ವಾಮೀಜಿಗಳವರ ಮತ್ತು ಡಾಕ್ಟರ್ ಕೆ ಜಿ ಸುಬ್ರಾಯ ಶರ್ಮ ಇವರ ಚರಣಗಮನಗಳಲ್ಲಿ ಶರಣ ಹೊಂದುತ್ತಾ ಸುಬ್ಬರಾಯ ಶರ್ಮ ಅವರ ವೇದಾಂತದಲ್ಲಿನ ಕೆಲವು ಪದಗಳು ಮತ್ತು ಅರ್ಥಗಳು ಇದರ ಐದನೇ ಕಂತು ವೇದಾಂತ ಪರಿಭಾಷೆ ಐದು ಇಲ್ಲಿ ನಾವು ಹದಿನೆಂಟನೇ ಶಬ್ದ ನೋಡ್ತಾ ಇದ್ದೇವೆ ಶಮಾಧಿ ಷಟ್ಕ ಸಂಪತ್ತುಗಳು ಎನ್ನತಕ್ಕಂಥದ್ದು ಪದ ಶಮಾಧಿ ಷಟ್ಕ ಸಂಪತ್ತುಗಳು ಶಮಾಧಿಷಟ್ಕಂ ಅಂದರೆ ಬ್ರಹ್ಮಾತ್ಮ ಜ್ಞಾನಕ್ಕೆ ಶ್ರವಣವೇ ಸಾಕ್ಷಾತ್ ಸಾಧನ ಕೇಳುವಂಥದ್ದು ಕೇಳುವಿಕೆ ವೇದಾಂತ ವಾಕ್ಯಗಳ ಗುರುವಾಕ್ಯಗಳ ಶಾಸ್ತ್ರವಾಕ್ಯದ ಶ್ರವಣ ಶ್ರವಣ ಅಂತ ಹೇಳಿದರೆ ವೇದಾಂತ ವಾಕ್ಯಗಳ ಅರ್ಥವನ್ನು ಸದ್ಗುರುಗಳಿಂದ ಸರಿಯಾಗಿ ಕೇಳುವಂಥದ್ದು ಶ್ರವಣದಿಂದ ಆತ್ಮಜ್ಞಾನ ಉಂಟಾಗಿ ಅದರಿಂದ ಅಜ್ಞಾನವು ನಾಶವಾಗ್ತದೆ ಆದರೆ ಶ್ರವಣವು ಅರ್ಥವಾಗಬೇಕಾದರೆ ಅಂತಃಕರಣವು ಶುದ್ಧವಾಗಬೇಕಲ್ವೇ ಅದಕ್ಕೆ ಚಿತ್ತಶುದ್ಧಿ ಅಂತೇಳಿ ಹೆಸರು ಚಿತ್ತಶುದ್ಧಿಗೆ ಸಹಕಾರಿ ಸಾಧನೆಗಳು ಬೇಕಲ್ವೇ ಇಂತಹ ಸಹಕಾರಿ ಸಾಧನಗಳಿಗೆ ಶಮ ಧಮ ಆದಿ ಷಟ್ಕ ಸಂಪತ್ತುಗಳೆಂದು ಹೆಸರು ಇವು ಶಮ ಧಮ ಉಪರತಿಥಿತೀಕ್ಷ ಶ್ರದ್ಧಾ ಮತ್ತು ಸಮಾಧಾನಗಳು ಇವುಗಳ ಅರ್ಥಗಳನ್ನು ಸಂಕ್ಷೇಪವಾಗಿ ನೋಡಿದರೆ ಶಮ ಅಂದರೆ ಮನೋ ಪ್ರಶಮನ ಅಂತೇಳಿ ಮನಸ್ಸಿನ ಪ್ರಶಮನ ಪ್ರಶಾಂತ ಶಮ ಅಂದರೆ ಹೊರಗಿನ ಅನಾತ್ಮ ವಸ್ತುಗಳನ್ನು ಮನಸಿನಿಂದ ಚಿಂತಿಸದೆ ಚಂಚಲವಾದ ಆ ಮನಸ್ಸನ್ನು ಅನಾತ್ಮ ಪದಾರ್ಥಗಳಿಂದ ಒಳಗಡೆ ಸರಿಸಿಕೊಂಡು ಆತ್ಮನನ್ನೇ ಚಿಂತಿಸುವುದಕ್ಕೆ ಶಮ ಅಂತ ಹೇಳಿ ಹೆಸರು ದಮ ಅಂದರೆ ಇಂದ್ರಿಯಗಳ ನಿಗ್ರಹ ದಮನ ದಮ ಶಬ್ದಸ್ಪರ್ಶ ರೂಪರ ಸಗಂಧಗಳೆಂಬ ಪಂಚ ವಿಷಯಗಳಿಂದ ಶ್ರೋತ್ರ ಚರ್ಮ ನೇತ್ರ ಜಿಹ್ವಾಘ್ರಾಣಗಳೆಂಬ ಪಂಚ ಇಂದ್ರಿಯಗಳನ್ನು ಒಳಗಡೆ ಸರಿಸಿಕೊಳ್ಳುವ ಉಪಾಯ ಶ್ರೋತ್ರ ತ್ವಂಗ್ನೇತ್ರಜಿಹ್ವಾಘ್ರಾಣಗಳೆಂಬ ಪಂಚ ಇಂದ್ರಿಯಗಳನ್ನು ಶಬ್ದಸ್ಪರ್ಶ ರೂಪ ರಸಗಂಧಗಳೆಂಬ ಅನು ಅನುಕ್ರಮವಾದ ಪಂಚ ವಿಷಯಗಳಿಂದ ಒಳಕ್ಕೆ ಸೆಳೆದುಕೊಳ್ಳುವಂಥದ್ದು ಇದೇ ದಮ ಅಂತೇಳಿ ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಇವುಗಳನ್ನು ಶಬ್ದಸ್ಪರ್ಶ ರೂಪ ರಸ ಮತ್ತು ಗಂಧ ಪರಿಮಳಗಳೆಂಬ ಪಂಚ ವಿಷಯಗಳಿಂದ ಹಿಂದೆ ಸರಿಸಿಕೊಳ್ಳುವಂಥದ್ದು ಒಳಕ್ಕೆ ಉಪರತಿ ಅಂದರೆ ಅನಾತ್ಮ ಬಾಹ್ಯ ವ್ಯವಹಾರಗಳನ್ನು ಕಡಿಮೆ ಮಾಡಿಕೊಂಡು ತನ್ನೊಳಗೆ ತಾನೇ ಸಹಜವಾಗಿರುವ ಅಂತರಂಗ ಸಾಧನ ಪ್ರಿತಿಕ್ಷ ಅಂದರೆ ಸುಖ ದುಃಖಗಳು ಮಾನಪಮಾನಗಳು ಲಾಭನಷ್ಟಗಳು ಕೀರ್ತಿ ಅಪಕೀರ್ತಿಗಳು ಇವುಗಳನ್ನು ಸಮಚಿತ್ತದಿಂದ ಅನುಭವಿಸುವಂಥದ್ದು ಸುಖ ಬಂದಾಗ ಉಬ್ಬದೆ ದುಃಖ ಬಂದಾಗ ಕುಗ್ಗದೆ ಯಾವಾಗಲೂ ಸಹನೆಯಿಂದ ಸಮಾಧಾನದಿರುವಂಥದ್ದು ಶ್ರದ್ಧಾ ಅಂತ ಹೇಳಿದರೆ ಗುರುಗಳ ಮತ್ತು ಶಾಸ್ತ್ರಗಳ ಮಾತಿನಲ್ಲಿ ವಿಶ್ವಾಸ ವೇದಾಂತದ ಸಂದೇಶಗಳನ್ನು ಶ್ರದ್ಧೆಯಿಂದ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಸಮಾಧಾನಂ ಅಂದರೆ ಮನಸ್ಸನ್ನು ಯಾವಾಗಲೂ ಏಕಾಗ್ರತೆಯಿಂದ ಆತ್ಮನಲ್ಲಿ ನೆಲೆಗೊಳಿಸಿಕೊಳ್ಳುವಂಥ ಉಪಾಯ ಸಮಾಧಾನ ಚೆನ್ನಾಗಿ ಸಮ್ಯಕ್ ಆದಾನ ಇಡುವಿಕೆ ಆತ್ಮನಲ್ಲಿಯೇ ಈ ಯಾರು ಸಾಧನಗಳನ್ನು ಮುಮುಕ್ಷುವಿಗೆ ಬ್ರಹ್ಮಜ್ಞಾನ ಉಂಟಾಗ್ತದೆ ಅಂಥವನು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮುಕ್ತನೇ ಆಗಿಬಿಡ್ತಾನೆ ಅಂತೇಳಿ ಬೃಹಗಧ ಬೃಹಧಾರಣೆ ಕೋಪನಿಷತ್ತಿನಲ್ಲಿ ಹೇಳಿದೆ ಇನ್ನು ಪ್ರತ್ಯಗಾತ್ಮ ಪರಾಗಾತ್ಮ ಅಂತೇಳಿ ವೇದಾಂತಗಳಲ್ಲಿ ಪರಬ್ರಹ್ಮಕ್ಕೆ ಪ್ರತ್ಯಗಾತ್ಮ ಅಂತೇಳಿ ಹೆಸರು ಪ್ರತ್ಯಕ್ ಆತ್ಮ ಪ್ರತ್ಯಗಾತ್ಮ ಒಳಗಿನ ಆತ್ಮ ನಮ್ಮೊಳಗಿರುವ ಆತ್ಮನಿಗೆ ವೇದಾಂತದಲ್ಲಿ ಪ್ರತ್ಯೇಕ ಆತ್ಮ ಅಂತೇಳಿ ಹೇಳಿದರು ಆತ್ಮರುಗಳನ್ನು ವೇದಾಂತದಲ್ಲಿ ಪ್ರತ್ಯೇಕ ಆತ್ಮೆಯಿಂದ ಬರಾಗಾತ್ಮೆಯಿಂದ ಎರಡಾಗಿ ವಿಂಗಡಿಸಿರ್ತಾರೆ ಇದರ ವಿವರವನ್ನು ನೋಡೋಣ ಉಪಾಧಿ ದೃಷ್ಟಿಯಿಂದಲೇ ಈ ಮಾತುಗಳಿಗೆ ಹೊರತು ಆತ್ಮನ ದೃಷ್ಟಿಯಿಂದ ಅಲ್ಲ ಅಂದರೆ ಗುರುತಿನ ದೃಷ್ಟಿ ವ್ಯತ್ಯಾಸ ಅಷ್ಟೇ ಗುರುತಿಸುವಿಕೆ ಇಲ್ಲಿ ಇರುವಂತಹದ್ದು ಅಂತೇಳಿ ಅಷ್ಟೆ ಪ್ರತ್ಯಗ ಆತ್ಮ ಒಳಗಿರುವ ಆತ್ಮ ಒಳಗೆ ಅಂದರೆ ದೇಹದೊಳಗೆ ಅಂದ ಅರ್ಥವಲ್ಲ ಮತ್ತೇನೆಂದರೆ ಇಂದ್ರಿಯಗಳಿಗಿಂತಲೂ ಮನೋಬುದ್ಧಿಗಳಿಗಿಂತಲೂ ಒಳಗಿರುವ ಆತ್ಮನೇ ಪ್ರತ್ಯೇಕಾತ್ಮನು ಇಂದ್ರಿಯ ಮನೋಬುದ್ಧಿಗಳಿಂದ ಬೆಳಗಲ್ಪಡದಿರುವ ಆದರೆ ಇಂದ್ರಿಯ ಮನೋಬುದ್ಧಿಗಳನ್ನೇ ಬೆಳಗುತ್ತಿರುವ ಇಂದ್ರಿಯ ಮನೋಬುದ್ಧಿಗಳಿಗೆ ಸಾಕ್ಷಿಯಾಗಿರುವ ಚೈತನ್ಯ ಸ್ವರೂಪನಾದ ಆತ್ಮನಿಗೆ ಪ್ರತ್ಯೇಕ ಆತ್ಮ ಅಂತ ಹೇಳಿದರು ಬ್ರಹ್ಮ ಅಕ್ಷರ ಸತ್ಯ ಪುರುಷ ಸಾಕ್ಷಿ ಮುಂತಾದ ಶಬ್ದಗಳಿಂದ ಕರೀತಾರೆ ಈ ಪ್ರತ್ಯಾತ್ಮನೇ ನಿಜವಾದ ಆತ್ಮ ಇವನು ಅಸಂಸಾರಿಯು ಜನ್ಮಾಧಿ ವಿಕಾರರಹಿತನೂ ಆಗಿರುತ್ತಾನೆ ಈ ಪ್ರತ್ಯೇಕಾತ್ಮನೇ ತಾನಿಂದ ತಿಳಿಯಬೇಕು ಇವನೇ ಪರಮಾರ್ಥ ಆತ್ಮನೂ ಹೌದು ಇಂದ್ರಿಯಾತ್ಮ ದೇಹಾತ್ಮ ಗೌಣಾತ್ಮ ಇವರ ದೃಷ್ಟಿಯಿಂದ ಇವನನ್ನು ಪ್ರತ್ಯೇಕಾತ್ಮ ಎಂದಿದ್ದಾರೆ ಹೊರತು ಇವನು ನಿಜವಾಗಿ ಆತ್ಮ ಅಷ್ಟೇ ಪರಾಗಾತ್ಮ ಅಂದರೆ ಪರಾಗ್ ಆತ್ಮ ಹೊರಗಿನ ಆತ್ಮ ಹೊರಗಿನ ಅಂದರೆ ಪ್ರತ್ಯಕ್ಷ ಪ್ರಮಾಣ ಗೋಚರವಾದ ನಾಮರೂಪಾದಿಗಳಿಂದ ಗೂಡಿರುವ ಆತ್ಮ ದೇಹಕ್ಕೆ ಪರಾಗಾತ್ಮ ಅಂತೇಳಿ ಹೆಸರು ದೇಹವು ಮಿಥ್ಯಾತ್ಮ ಎಂದಾದರೆ ಪುತ್ರ ಮಿತ್ರಾದಿಗಳು ಗೌಣಾತ್ಮರು ನಮ್ಮ ದೇಹ ಮಿಥ್ಯವಾದ ಆತ್ಮ ಅಂತೇಳಿ ಆದರೆ ಪುತ್ರ ಮಿತ್ರ ಮೊದಲಾದವರು ಗೌಣಾತ್ಮರು ಅಂದರೆ ಮುಖ್ಯ ಆತ್ಮ ದೃಷ್ಟಿಯಿಂದ ಅಲ್ಲ ಅಂದರೆ ಗುಣ ಸಂಬಂಧಿತರು ಆಗ್ತದೆ ಅಥವಾ ಅಮುಖ್ಯ ಅಂತೇಳಿ ಆಗ್ತದೆ ಪ್ರಧಾನ ಅಂತೇಳಿ ಈ ಇಬ್ಬರಿಗೂ ವೇದಾಂತದಲ್ಲಿ ಪರಾಗಾತ್ಮರು ಅಂತೇಳಿ ಹೆಸರು ದೇಹ ಮತ್ತು ಪುತ್ರಮಿತ್ರಾದಿಗಳು ಹಾಗಾದರೆ ಪ್ರತ್ಯೇಕಾತ್ಮ ಮತ್ತು ಪರಾಗಾತ್ಮ ಎಂದ ಇಬ್ಬರು ಆತ್ಮರುಗಳು ಇದ್ದಾರೆ ಅಂದರೆ ಖಂಡಿತ ಇಲ್ಲ ಆತ್ಮನ ಒಬ್ಬನೇ ಬ್ರಹ್ಮವೊಂದೇ ದೇವರ ಒಬ್ಬನೇ ತತ್ವವೂ ಒಂದೇ ನಿಜ ಹೇಳಬೇಕೆಂದರೆ ಆತ್ಮನೇ ಬ್ರಹ್ಮ ಬ್ರಹ್ಮವೇ ಆತ್ಮ ಬ್ರಹ್ಮವು ಅದ್ವಿತೀಯವಾಗಿ ಇರ್ತದೆ ಉಪಾಧಿಗಳಿಂದ ಆತ್ಮನನ್ನು ಬಿಡಿಸಿಕೊಂಡು ಆ ಆತ್ಮನೇ ಪ್ರತ್ಯೇಕಾತ್ಮನೆಂದು ಪರಬ್ರಹ್ಮವೆಂದು ತಿಳಿದು ಅದರಲ್ಲಿ ಸಹಜವಾಗಿ ನೆಲೆಗೊಂಡ ಮಹಾತ್ಮನೇ ಬ್ರಹ್ಮನಿಷ್ಠ ಹಾಗೂ ಆತ್ಮನಿಷ್ಠ ಪ್ರತ್ಯೇಕಾತ್ಮನ ಜ್ಞಾನಕ್ಕೆ ವೇದಾಂತದಲ್ಲಿ ಆತ್ಮಜ್ಞಾನ ಅಂತ ಹೆಸರು ಇನ್ನು ಇಪ್ಪತ್ತನೆಯ ಪದ ಅಧ್ಯಪ ಅಪವಾದ ನಿರ್ಗುಣವಾದ ಬ್ರಹ್ಮವನ್ನು ಪ್ರತ್ಯಕ್ಷ ಪ್ರಮಾಣಗಳಿಂದ ತೋರಿಸಲು ಸಾಧ್ಯವಿಲ್ಲ ಕಾಣಲು ಸಾಧ್ಯವಿಲ್ಲ ಗುಣರಹಿತವಾದ ಪರಬ್ರಹ್ಮವನ್ನು ತ್ರಿಗುಣ ಅತೀತವಾದದ್ದನ್ನು ಯಥ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ ಆತ್ಮನನ್ನು ಮನಸ್ಸಾಗಲಿ ಇಂದ್ರಿಯಗಳಾಗಲಿ ತಿಳಿಸಲಾರವು ಎಂದು ಶ್ರುತಿಯೇ ಹೇಳುತ್ತಿದೆ ತೈತೀಯ ಉಪನಲ್ಲಿ ಬರ್ತದೆ ಆದರೆ ಬ್ರಹ್ಮಜ್ಞಾನದಿಂದರೆ ದುಃಖ ನಿವೃತ್ತಿಯು ಎಂದು ಉಪನಿಷತ್ತುಗಳೇ ಸಾರುತ್ತಿವೆ ಸರ್ವಥಾ ಪ್ರಮೇಯವೇ ಅಲ್ಲದ ಬ್ರಹ್ಮವನ್ನು ಶಾಸ್ತ್ರವಾದರೂ ಹೇಗೆ ತಿಳಿಸಬಲ್ಲದು ಎಂದರೆ ಅಧ್ಯಾರೋಪಾಪವಾದದಿಂದ ಸರಿ ಅಧ್ಯಾರೋಪಾಪವಾದ ಏನು ಎಂಬುದನ್ನು ನಾವೀಗ ನೋಡೋಣ ಅಧಿ ಆರೋಪ ಅಧ್ಯಾರೋಪ ಬ್ರಹ್ಮದ ಮೇಲೆ ಹೊಸದಾಗಿ ಗುಣಗಳನ್ನು ಆರೋಪ ಮಾಡುವುದಕ್ಕೆ ಅಧ್ಯಾರೋಪ ಅಂತ ಹೇಳಿದರು ನಿರ್ಗುಣವು ನಿರುಪಾಧಿಕವು ನಿರವಯವೂ ಆಗಿರುವ ಬ್ರಹ್ಮಕ್ಕೆ ಏನೇ ಧರ್ಮಗಳನ್ನು ಹೇಳಿದರೂ ಅದೆಲ್ಲವೂ ಅಧ್ಯಾರೋಪವೇ ಆಗ್ತದೆ ಈ ಧರ್ಮಗಳು ಅವೂ ಪರಬ್ರಹ್ಮಕ್ಕೆ ಅಂಟಿಕೊಂಡಿರುವುದಿಲ್ಲ ಇದಕ್ಕೆ ಆಕಾಶದ ಉದಾಹರಣೆಯನ್ನು ಕೊಡಬಹುದು ಆಕಾಶವು ತುಂಬ ದೊಡ್ಡದಾಗಿದೆ ಎಲ್ಲವನ್ನೂ ವ್ಯಾಪಿಸಿದೆ ಆಕಾಶವು ಅತ್ಯಂತ ಸೂಕ್ಷ್ಮವಾಗಿದೆ ಎಂದೆಲ್ಲ ನಾವು ಹೇಳುತ್ತೇವೆ ನಿಜವಾಗಿ ನೋಡಿದರೆ ಇದೆಲ್ಲವೂ ಆಕಾಶದ ಮೇಲೆ ನಾವುಗಳು ಮಾಡಿರುವ ಅಧ್ಯಾರೋಪಗಳಲ್ವೇ ಆಕಾಶವನ್ನು ತಿಳಿಸುವುದಕ್ಕೆ ಹೇಳಿದ ಮಾತುಗಳು ಅಷ್ಟೇ ಹೀಗೆಯೇ ಬ್ರಹ್ಮವನ್ನು ನಮಗೆ ತಿಳಿಸಲು ವೇದಾಂತಗಳು ಕೆಲವು ಗುಣಧರ್ಮಗಳನ್ನು ಬ್ರಹ್ಮದಲ್ಲಿ ಆರೋಪಿಸುತ್ತವೆ ಉದಾಹರಣೆಗೆ ಬ್ರಹ್ಮವು ಜಗತ್ತಿಗೆ ಕಾರಣವಾಗಿದೆ ಬ್ರಹ್ಮವು ಸತ್ಯಜ್ಞಾನಂತರೂಪವಾಗಿದೆ ಸ್ವರೂಪವಾಗಿದೆ ಬ್ರಹ್ಮವು ಸರ್ವಸಾಕ್ಷಿಯಾಗಿದೆ ಬ್ರಹ್ಮು ಅತ್ಯಂತ ಸೂಕ್ಷ್ಮವಾಗಿದೆ ಬ್ರಹ್ಮು ಅತ್ಯಂತ ಬೃಹತ್ತಾಗಿದೆ ಇತ್ಯಾದಿ ಅಂದರೆ ಬ್ರಹ್ಮವನ್ನು ತಪ್ಪಾಗಿ ತಿಳಿದು ತಿಳಿದಿರುತ್ತಾರಲ್ವೇ ಅವರ ಆ ಭ್ರಾಂತಿ ಜ್ಞಾನವನ್ನು ಅಪವಾದ ಮಾಡುವುದಕ್ಕಾಗಿ ಅಧ್ಯಾರೋಪ ಅಪವಾದ ಶಾಸ್ತ್ರವು ಬ್ರಹ್ಮದಲ್ಲಿ ಕೆಲವು ಧರ್ಮಗಳನ್ನು ಅಧ್ಯಾರೋಪಿಸಿರುತ್ತದೆ ಅಧ್ಯಾರೋಪ ಅಪವಾದವೆಂಬುದು ನಿರ್ವಿಶೇಷ ಪರಬ್ರಹ್ಮವನ್ನು ತಿಳಿಸುವ ಒಂದು ಉಪಾಯ ಮಾತ್ರವಾಗಿದೆ ಅಧ್ಯಾರೋಪ ಅಪವಾದಾಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ ಶಿಷ್ಯಾಣಾಂ ಬೋಧಸಿದ್ಧಂ ತತ್ವಜ್ಞೈ ಕಲ್ಪಿತಶ್ ಕಲ್ಪಿತ ಕ್ರಮ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದಲೇ ತತ್ವಜಿಜ್ಞಾಸುಗಳಿಗೆ ಬ್ರಹ್ಮವನ್ನು ತಿಳಿಸಬೇಕು ಬೇರೆದಾರಿಯೇ ಇಲ್ಲ ಅಂತ ಹೇಳ್ತಾರೆ ಇನ್ನು ಪಿತೃಯಾನ ದೇವಯಾನ ಎನ್ನತಕ್ಕಂಥ ಮಾರ್ಗಗಳು ಇದರ ಬಗ್ಗೆ ವೇದಾಂತದಲ್ಲಿ ಸಾಧಕರುಗಳನ್ನು ಮಂದಾಧಿಕಾರಿಗಳು ಮಧ್ಯಮಾಧಿಕಾರಿಗಳು ಮತ್ತು ಉತ್ತಮಾಧಿಕಾರಿಗಳು ಅಂತ ಮೂರಾಗಿ ವಿಂಗಡಿಸ್ತಾರೆ ಸಾಧಕರು ಮಂದಾಧಿಕಾರಿಗಳು ಅಂದರೆ ವಿವೇಕ ವೈರಾಗ್ಯವಿಲ್ಲದೆ ಮುಮುಕ್ಷುಗಳೂ ಆಗದೆ ಕೇವಲ ಸ್ವರ್ಗ ಫಲಕ್ಕಾಗಿ ಶಾಸ್ತ್ರೋಕ್ತ ಕರ್ಮಗಳನ್ನು ಶ್ರದ್ಧೆಯಿಂದ ಅನುಷ್ಠಾನ ಮಾಡುತ್ತಿರುವ ಕೇವಲ ಕರ್ಮಿಗಳು ಕರ್ಮನಿಷ್ಠರು ಇನ್ನು ಮಧ್ಯಮಾಧಿಕಾರಿಗಳು ಅಂತ ಹೇಳಿದರೆ ಯಮನಿಯಮಾದಿ ಸಾಧನ ಸಂಪನ್ನರಾಗಿ ಇಂದ್ರಿಯ ಮನೋಬುದ್ಧಿಗಳನ್ನು ಹೊರಗಿನ ವಿಷಯಗಳಿಂದ ಒಳಕ್ಕೆ ಸರಿಸಿಕೊಂಡು ಏಕಾಗ್ರ ಚಿತ್ತದಿಂದ ಪರಮಾತ್ಮನ ಯಾವಾಗಲೂ ಧ್ಯಾನ ಮಾಡುತ್ತಿರೋ ಸಾಧಕರುಗಳು ಇವರೇ ಉಪಾಸಕರು ಇನ್ನು ಮುಮುಕ್ಷು ಸಾಧಕರೇ ಉತ್ತಮ ಈ ಮೂವರಲ್ಲಿ ಕರ್ಮಿಗಳಿಗೂ ಅಂದರೆ ಉಪಾಸಕರು ಅಂತ ಹೇಳಿದರೆ ಅವರು ಒಂದೊಂದು ದೇವತೆಯನ್ನು ಯಾವುದೋ ಒಂದು ದೇವತಾ ಸ್ವರೂಪವನ್ನು ಧ್ಯಾನ ಮಾಡ್ತಾರೆ ಆ ದೇವತಾ ಸ್ವರೂಪವನ್ನು ಮರಣ ನಂತರ ಆ ಬಳಿಕ ಅದು ಕೂಡ ಶಾಶ್ವತ ಅಲ್ಲ ಮತ್ತು ಕ್ಷೀಣೆಯ ಪುಣ್ಯ ಮತ್ತೆ ಲೋಕಂಬಿಶಂತಿ ಅವರ ಪುಣ್ಯ ಕ್ಷಯಿಸಿದಾಗ ಪುನಃ ಹುಟ್ಟಬೇಕಾಗ್ತದೆ ಭೂಲೋಕದಲ್ಲಿ ಅದು ಉಪಾಸನೆ ಅದು ಮಧ್ಯಮ ಅಧಿಕಾರಿಗಳು ಮುಖಸಿಸುವ ಆದರೆ ಉತ್ತಮ ಅಧಿಕಾರಿಗಳಿಂದ ಅಂತ ಹೇಳುವರು ಅದು ನಿರ್ಗುಣ ಪರಬ್ರಹ್ಮವನ್ನು ಆರಾಧನೆ ಮಾಡ್ತಕ್ಕಂಥವ್ರು ಆವಾಗ ಅವರು ಬ್ರಹ್ಮಸ್ವರೂಪ ತಾವೇ ಆಗಿಬಿಡ್ತಾರೆ ತಾವು ಬ್ರಹ್ಮಸ್ವರೂಪರೆಂದು ತಿಳಿದುಬಿಟ್ರೆ ಅದು ಶಾಶ್ವತವಾದ ಮುಕ್ತಿ ಅಲ್ಲಿ ಪುಣ್ಯ ಪಾಪಗಳ ಹಂಗಿಲ್ಲ ಹೀಗೆ ಈ ಮೂವರಲ್ಲಿ ಕರ್ಮಿಗಳಿಗೂ ಮತ್ತು ಉಪವಾಸಕರಿಗೂ ಮರಣಾನಂತರ ಪಿತೃಲೋಕಗಳು ಬ್ರಹ್ಮಲೋಕಗಳು ಪ್ರಾಪ್ತವಾಗ್ತವೆ ಕರ್ಮಿಗಳಿಗೂ ಮತ್ತು ಉಪವಾಸಕರುಗಳಿಗೂ ಮರಣಾನಂತರ ಉತ್ತಮ ಲೋಕ ಪ್ರಾಪ್ತಿಗಾಗಿ ಮಾರ್ಗಗಳು ಇರುತ್ತವೆ ಅಂತೇಳಿ ವೇದಾಂತಗಳು ಹೇಳ್ತವೆ ಆ ಮಾರ್ಗಗಳ ಮೂಲಕ ಅವರುಗಳು ಉತ್ತಮವಾದ ಲೋಕಗಳನ್ನು ಹೊಂದುತ್ತಾರೆ ಈ ಮಾರ್ಗಗಳಿಗೆ ಪಿತೃಯಾನ ಮಾರ್ಗ ಮತ್ತು ದೇವಯಾನ ಮಾರ್ಗ ಅಂತೇಳಿ ಹೆಸರು ಪಿತೃಯಾನ ಮಾರ್ಗ ಅಂದರೆ ದೇವ ಪಿತೃದೇವತೆಗಳನ್ನು ಹೊಂದುವ ಮಾರ್ಗ ಇದು ನಮ್ಮ ಚರ್ಮದ ಕಣ್ಣುಗಳಿಗೆ ಕಾಣಿಸುವ ಮಾರ್ಗವಲ್ಲ ಶಾಸ್ತ್ರ ಹೇಳುತ್ತಿದೆ ಅದನ್ನು ನಾವು ನಂಬಬೇಕು ಇದಕ್ಕೆ ಧೂಮ ಮಾರ್ಗ ಕೃಷ್ಣ ಮಾರ್ಗ ದಕ್ಷಿಣಾಯನ ಮಾರ್ಗ ಪುನರಾವರ್ತನ ಮಾರ್ಗ ಎಂದರೆಲ್ಲ ಹೆಸರುಗಳಿವೆ ಈ ಮಾರ್ಗದಿಂದ ದೇವಲೋಕಕ್ಕೆ ಅಥವಾ ಪಿತೃಲೋಕಕ್ಕೆ ಅಲ್ಲಿ ಸುಖಗಳನ್ನು ಅನುಭವಿಸಿದ ನಂತರ ಅಲ್ಲಿಂದ ಹಿಂತಿರುಗಿ ಇಲ್ಲಿಗೆ ಬರ್ತಾರೆ ದೇವಯಾನ ಮಾರ್ಗ ಅಂದರೆ ಇದು ಕರ್ಮ ಉಪಾಸನೆ ಎರಡನ್ನೂ ಅನುಷ್ಠಾನ ಮಾಡೋ ಉತ್ತಮ ಅಧಿಕಾರಿಗಳಿಗೆ ದೊರಕೋ ಮಾರ್ಗ ಮಧ್ಯಮ ಅಧಿಕಾರಿಗಳು ನಿಜವಾಗಿ ಅಥವಾ ಓಂಕಾರೋಪಾಸನೆ ಪ್ರಾಣಪಾಸನೆ ಹಿರಣ್ಯಗರ್ಭೂ ಉಪಾಸನೆಗಳನ್ನು ಮಾಡುವ ನೈಷ್ಠಿಕ ಬ್ರಹ್ಮಚಾರಿಗಳಿಗೂ ಸನ್ಯಾಸಿಗಳಿಗೂ ಮರಣಾನಂತರ ಬ್ರಹ್ಮಲೋಕವೇ ಪ್ರಾಪ್ತವಾಗುತ್ತದೆ ಅಲ್ವೇ ಆ ಬ್ರಹ್ಮಲೋಕಕ್ಕೆ ಈ ಭೂಲೋಕದಿಂದ ಹೋಗಬೇಕಾದರೆ ಅಂಥವರಿಗೆ ದೇವಯಾನ ಮಾರ್ಗವೂ ಬೇಕು ಎಂದು ವೇದಾಂತಗಳು ಹೇಳ್ತವೆ ಈ ದೇವಯಾನ ಮಾರ್ಗಕ್ಕೆ ಅಗ್ನಿ ಮಾರ್ಗ ಶುಕ್ಲ ಮಾರ್ಗ ಉತ್ತರಾಯಣ ಮಾರ್ಗ ಜ್ಯೋತಿರ್ಮಾರ್ಗ ಅಂತ ಹೇಳಿದ್ರೆ ಹೆಸರಿದೆ ಇನ್ನು ಕ್ರಿಯಾಕಾರಕ ಫಲ ಎನ್ನತಕ್ಕಂಥ ಒಂದು ಪದ ಇದರ ಅರ್ಥ ಈ ಸಮಸ್ತ ಪದವನ್ನು ಶ್ರೀಶಂಕರು ತಮ್ಮ ಪ್ರಸ್ತಾಪತ್ರಯ ಭಾಷೆಗಳಲ್ಲಿ ಬಹಳ ಕಡೆಗಳಲ್ಲಿ ಬಳಸಿದ್ದಾರೆ ಇದರ ಅರ್ಥ ಕಾರಕಗಳನ್ನು ಜೋಡಿಸಿಕೊಂಡು ಕ್ರಿಯೆಗಳನ್ನು ಮಾಡಿ ಅನಂತರ ಫಲಗಳನ್ನು ಹೊಂದುವುದು ಅಂಥೇಳಿ ಕ್ರಿಯಾಕಾರಕ ಫಲ ಎಂಬಿ ಸಮಸ್ತ ಪದದಲ್ಲಿ ಮೂರು ಶಬ್ದಗಳಿವೆ ಈ ಮೂರು ಶಬ್ದಗಳಿಗೂ ನೋಡಿ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಾ ಶರ್ಮ ಅವರು ಪದ ಮತ್ತು ಶಬ್ದದ ಒಂದು ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ ಈಗ ನಾವು ವೇದಾಂತದಲ್ಲಿ ಕೆಲವು ಪದಗಳು ಅವುಗಳ ಅರ್ಥಗಳು ಇವುಗಳನ್ನು ನೋಡ್ತಾಯಿದ್ದೇವೆ ಆ ಪದದಲ್ಲಿ ಮೂರು ಶಬ್ದಗಳಿವೆ ಅಂತ ಹೇಳ್ತಾರೆ ನಾವು ಏನು ಹೇಳ್ತೇವೆ ಸಿಲೆಬಲ್ಸ್ ಅಂತ ಹೇಳ್ತೇವೆ ಯಾವುದರಲ್ಲಿ ಇಂಗ್ಲೀಷ್ನಲ್ಲಿ ಉದಾಹರಣೆಗೆ ಎಲಿಫೆಂಟ್ ಅಲ್ಲಿ ಎ ಲಿ ಫೆಂಟ್ ನಾಲ್ಕು ಸಿಲೆಬಲ್ಸ್ ಕನ್ನಡದಲ್ಲಿ ಬರೆಯದಿದ್ದರೆ ನಾಲ್ಕೇ ಅಕ್ಷರ ಆಗುವಂಥದ್ದು ಸಂಸ್ಕೃತದಲ್ಲಿ ಬರೆಯದಿದ್ದರು ಅದನ್ನು ಎಲಿಫೆಂಟ್ ಅಂತ ಬರೆಯದಿದ್ದರೆ ಅದನ್ನೇ ಇಂಗ್ಲೀಷ್ನಲ್ಲಿ ಸಿಲೆಬಲ್ಸ್ ಆದರೆ ಅಲ್ಲಿ ವ್ಯಂಜನ ಸ್ವರ ಸೇರಿ ಆಗುವಾಗ ಇಂಗ್ಲೀಷ್ನಲ್ಲಿ ಓವೆಲ್ಸ್ ಕಾನ್ಸನೆಂಟ್ಸು ಸೇರಿಯಾಗುವಾಗ ಕಾನ್ಸನೆಂಟ್ಸ್ ಅಂಡ್ ಓವೆಲ್ಸ್ ಸೇರಿ ಆಗುವಾಗ ಅಲ್ಲಿ ಅಕ್ಷರಗಳು ಜಾಸ್ತಿ ಆಗ್ತವೆ ಆದರೆ ಸಿಲೆಬಲ್ಸ್ ಅಂದರೆ ಉದಾಹರಣೆಗೆ ಎಲಿಫೆಂಟ್ ಎ ಅಂದರೆ ಇ ಫಸ್ಟಿಗೆ ಅದರಲ್ಲಿ ಲಿ ಎ ಎಂದರೆ ಎಲ್ ಇ ಎಲ್ ಇ ಎರಡು ಸೇರಿ ಒಂದು ಸಿಲೆಬಲ್ ಆಗ್ತದೆ ಫೆಂಟ್ ಫೆ ಅಂದರೆ ಪಿ ಎಚ್ ಎ ಮೂರಕ್ಷರ ಸೇರಿ ಒಂದು ಸಿಲೆಬಲ್ ಆಗ್ತದೆ ಆಮೇಲೆ ಎನ್ ಅದು ಒಂದು ಸಿಲೆಬಲ್ ಆಗ್ತದೆ ಹೀಗೆ ಒಂದು ಪದದಲ್ಲಿ ಇಲ್ಲಿ ಕನ್ನಡದಲ್ಲಿ ಹೇಗೆ ಅಂತ ಹೇಳಿದರೆ ಒಂದು ಪದದಲ್ಲಿ ಕೆಲವು ಶಬ್ದಗಳಿವೆ ಇರ್ತವೆ ಇರಬಹುದು ಈಗ ಕ್ರಿಯಾಕಾರಕ ಫಲ ಎನ್ನತಕ್ಕಂಥ ಒಂದು ಪದ ಅದು ಸಮಸ್ತ ಪದ ಅದರಲ್ಲಿ ಮೂರು ಶಬ್ದಗಳಿವೆ ಅಂತೇಳಿ ಹೇಳಿ ಸುಬ್ರಾಯ್ ಶರ್ಮ ಅವರು ಹೇಳ್ತಾಯಿದ್ರೆ ಕ್ರಿಯಾಕಾರಕ ಫಲ ಮೂರು ಶಬ್ದ ಸೇರಿ ಒಂದು ಪದ ಸಮಸ್ತ ಪದ ಈ ಮೂರು ಶಬ್ದಗಳಿಗೂ ಅರ್ಥಗಳಿಗೂ ಪರಸ್ಪರ ಸಂಬಂಧವೂ ಇರುತ್ತದೆ ಅದನ್ನು ನಾವು ನೋಡೋಣ ಈಗ ಕ್ರಿಯಾ ಅಂತ ಹೇಳಿದರೆ ಕೆಲಸ ಇಲ್ಲಿ ಕ್ರಿಯಾ ಕೆಲಸ ಅಂತ ಹೇಳಿದರೆ ಲೌಕಿಕ ಕ್ರಿಯೆಗಳಲ್ಲ ಸ್ನಾನ ಊಟ ತಿಂಡಿ ಬರೆಯುವುದು ಓದುವುದು ಇತ್ಯಾದಿಗಳು ಕ್ರಿಯೆಗಳೇ ಆದರೂ ಇಲ್ಲಿ ಮಾತ್ರ ಈ ವ್ಯವಹಾರದಲ್ಲಿನ ಕೆಲಸಗಳನ್ನು ಹೇಳಿಲ್ಲ ಹಾಗಾದರೆ ಇಲ್ಲಿ ಕ್ರಿಯೆ ಅಂದರೆ ಏನು ಅಂದರೆ ಶಾಸ್ತ್ರೀಯ ಕ್ರಿಯೆಗಳು ಅಂದರೆ ಕರ್ಮಗಳು ಹೋಮ ಯಜ್ಞ ವೇದೋಕ್ತ ಕರ್ಮಗಳು ದಾನ ಜಪ ತರ್ಪಣ ಪೂಜಾ ಇತ್ಯಾದಿ ವೇದೋಕ್ತ ಅಂದರೆ ಶ್ರುತಿ ಸ್ಮೃತಿಯುಕ್ತವಾದ ಎರಡು ಕೂಡ ಆಯಿತು ಇಲ್ಲಿಗ ಹೋಮ ಯಜ್ಞ ಇವುಗಳು ದಾನ ಕೂಡ ಕೆಲವು ಬಾರಿ ಶ್ರುತ್ಯುಕ್ತವಾದರೆ ಸ್ಮೃತಿಯುಕ್ತವಾದ ಯಾವುದು ಜಪ ತರ್ಪಣ ಪೂಜೆ ಇತ್ಯಾದಿಗಳು ಸ್ಮೃತಿಗಳು ಹೇಳಿರತಕ್ಕಂಥ ಇತ್ಯಾದಿ ಕ್ರಿಯೆಗಳಿಗೆ ಇಲ್ಲಿ ಕ್ರಿಯೆ ಅಂತೇಳಿ ಹೆಸರು ಕಾರಕ ಅಂದರೆ ಏನು ಕ್ರಿಯಾಕಾರಕ ಫಲ ಕಾರಕ ಅಂದರೆ ಕ್ರಿಯೆಗಳನ್ನು ಮಾಡಬೇಕಾದರೆ ಅವುಗಳಿಗೆ ಅನೇಕ ಸಾಧನಗಳು ಬೇಕಲ್ವೆ ಉದಾಹರಣೆಗೆ ನವಗ್ರಹ ಹೋಮ ಎಂಬ ಒಂದು ಕ್ರಿಯೆಯನ್ನು ಮಾಡಬೇಕಾದರೆ ಅದಕ್ಕೆ ನವಗ್ರಹ ದೇವತೆಗಳು ನವಗ್ರಹ ಧಾನ್ಯಗಳು ನವಗ್ರಹ ಸಮಿತಿಗಳು ನವಗ್ರಹ ಮಂಡಲ ನವಗ್ರಹ ಮಂತ್ರಗಳು ಯಜ್ಞಕುಂಡ ಪುರೋಹಿತರು ಘಂಟೆ ಅರಿಶಿನ ಕುಂಕುಮಾದಿ ಮಂಗಳ ಹು ಹಣ್ಣು ತೆಂಗಿನಕಾಯಿ ಹೀಗೆ ಇತ್ಯ ಅನೇಕ ದ್ರವ್ಯಗಳು ಬೇಕಲ್ವೇ ಈ ದ್ರವ್ಯಗಳಿಗೆ ಕಾರಕಗಳು ಅಂತೇಳಿ ಹೆಸರು ಕಾರಕಗಳಿಲ್ಲದೇ ಹೋದರೆ ಕ್ರಿಯೆಗಳೇ ಇಲ್ಲ ಈ ಕಾರಕಗಳು ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಅಪಾದಾನ ಅಧಿಕರಣ ಅಂತೇಳಿ ಆರು ರೀತಿಯ ವ್ಯಾಕರಣ ರೀತಿಯ ಕರ್ತೃಕಾರಕ ಮಾಡುವವ ಕರ್ಮಕಾರಕ ಏನನ್ನು ಮಾಡುವಂಥದ್ದು ಅದು ಈಗ ಯಜ್ಞವನ್ನು ಮಾಡೋದಿದ್ದರೆ ಯಜ್ಞ ಮಾಡುವವ ಯಜಮಾನ ಕರ್ತೃ ಕರ್ಮ ಮಾಡುವಿಕೆ ಯಾವುದು ನವಗ್ರಹ ಯಜ್ಞ ಅದು ಏನು ಅಂತೇಳಿ ಕರಣ ಅಂದರೆ ಯಾರಿಂದ ಮಾಡಿಸುವಂಥದ್ದು ಪುರೋಹಿತರು ಪುರೋಹಿತರಿಂದ ಮಾಡಿಸಲ್ಪಡ್ತಕ್ಕಂಥದ್ದು ಅಲ್ಲಿ ಸಂಪ್ರದಾನ ಅಂದರೆ ಗೆ ಯಾರಿಗೆ ನವಗ್ರಹ ಹೋಮ ಅಂದರೆ ನವಗ್ರಹಗಳಿಗೆ ಆಮೇಲೆ ಅಪಾದಾನ ಅಂದರೆ ಯಾರ ದೇಸೆಯಿಂದ ಒಂದು ಬೇಕಾಗ್ತದೆ ಪ್ರೇರಣೆ ಅದ್ಯಾವುದು ನಮಗೆ ಭಗವಂತನ ಪ್ರೇರಣೆಯಿಂದ ಪರಬ್ರಹ್ಮದ ಪ್ರೇರಣೆ ಆತ್ಮನ ಪ್ರೇರಣೆಯಿಂದ ಅಥವಾ ಮನಸ್ಸು ಚಿತ್ತ ಬುದ್ಧಿ ಪರೋಕ್ಷವಾಗಿ ಅಂದರೆ ಪ್ರತ್ಯಕ್ಷವಾಗಿ ಅವುಗಳ ಪ್ರೇರಣೆ ಪರೋಕ್ಷವಾಗಿ ಬ್ರಹ್ಮದ ಪ್ರೇರಣೆ ಹೀಗೆ ಅಪಾದಾನ ಆಮೇಲೆ ಅಧಿಕರಣ ಯಾವುದರಲ್ಲಿ ಅಂದರೆ ಎಲ್ಲಿ ಅಂತೇಳಿ ಸ್ಥಳ ದೇಶ ಹೀಗೆ ದೇಶ ಕಾಲ ಎಲ್ಲ ಬರ್ತದ್ರೆ ಹೀಗೆ ಕಾರಕಗಳು ಆರು ರೀತಿಯಾಗಿರ್ತವೆ ಅಂತೇಳಿ ಹೇಳ್ತಾರೆ ಇನ್ನು ಸಂಬೋಧನೆ ಮಾತ್ರ ಇಲ್ಲ ಇದರಲ್ಲಿ ಅಷ್ಟೇ ಅದು ಕಾರಕ ಅಲ್ಲ ಕಾರಕ ಆರೆ ಸಂಬೋಧನಾ ಅಥವಾ ಸಂಬಂಧಕಾರಕ ಸಂಬಂಧ ಷಷ್ಠಿ ಯಾರ ಎನ್ನತಕ್ಕಂಥದ್ದು ಷಷ್ಠಿ ವಿಭಕ್ತಿ ಬರ್ತದೆ ಇವೆಲ್ಲ ವಿಭಕ್ತಿಗಳಿಗೂ ಬರ್ತದೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮ ಪಂಚಮಿ ಆಮೇಲೆ ಸಪ್ತಮಿ ಈ ಏಳು ವಿಭಕ್ತಿ ಆರು ವಿಭಕ್ತಿಗಳಿಗೆ ಆರು ಕಾರಕಗಳು ಬರ್ತವೆ ಈಗ ಇರಲಿ ಇನ್ನು ಫಲ ಅಂದರೆ ಕಾರಕಗಳನ್ನು ಈಗ ಕ್ರಿಯಾಕಾರಕ ಫಲ ಕ್ರಿಯಾ ನೋಡಿಯಾಯಿತು ಕಾರಕ ನೋಡಿಯಾಯಿತು ಕ್ರಿಯಾ ಅಂದರೆ ಶ್ರುತಿ ಸ್ಮೃತಿಯುಕ್ತ ಕರ್ಮಗಳು ಕಾರಕ ಅಂದರೆ ಅದಕ್ಕೆ ಬೇಕಾದಂತಹ ಈ ಸಿದ್ಧತೆಗಳು ಅದಕ್ಕೆ ಬೇಕಾದಂಥದ್ದು ಆಮೇಲೆ ಫಲ ಕಾರಕಗಳನ್ನು ಜೋಡಿಸಿಕೊಂಡು ಕರ್ತರು ಅದು ಕ್ರಿಯೆಗಳನ್ನು ಮಾಡಿದಾಗ ಆಮೇಲೆ ಫಲ ಆಯುಷ್ಯ ಆರೋಗ್ಯ ಐಶ್ವರ್ಯ ಧನ ಧಾನ್ಯ ಗೃಹಪತ್ನಿ ಪುತ್ರ ಪೌತ್ರಾದಿಗಳ ಫಲಗಳು ಈ ಫಲಗಳು ಐಹಿಕ ಮತ್ತು ಆಮುಷ್ಮಿಕ ಅಂದರೆ ಎರಡು ವಿಧವಾಗಿರ್ತವೆ ಅಂದರೆ ಇಲ್ಲಿ ಈ ಲೋಕದ ಫಲಗಳು ಪರಲೋಕದ ಫಲಗಳು ಈ ಕ್ರಿಯಾಕಾರಕ ಫಲಗಳನ್ನು ವೇದಾಂತದಲ್ಲಿ ಸಂಸಾರ ಗತಿ ಅಂತೇಳಿ ಕರೆದಿದ್ದಾರೆ ಇದರಿಂದ ತಪ್ಪಿಸಿಕೊಳ್ಳುವುದೇ ಮೋಕ್ಷ ಆತ್ಮಜ್ಞಾನದಿಂದಲೇ ಮೋಕ್ಷ ದೊರಕ್ತದೆ ಮೋಕ್ಷವು ಕ್ರಿಯಾಫಲದಂತೆ ಪ್ರಾಪ್ಯವಲ್ಲ ಮೋಕ್ಷವು ಸ್ವತಃ ಸಿದ್ಧವಾದದ್ದು ಅಂಥೇಳಿ ವೇದಾಂತಗಳು ಹೇಳ್ತವೆ ಇಲ್ಲಿಯೇ ಪರಲೋಕದಲ್ಲಿ ಅಂಥೇಳಿ ಅಲ್ಲ ಮರಣಾನಂತರ ಅಂಥೇಳಿ ಅಲ್ಲ ಜೀವಂತ ಇರುವಾಗಲಿ ಜೀವನ್ಮುಕ್ತಿ ಅಂತೇಳಿ ಹೀಗೆ ಇನ್ನು ಮುಂದಿನದ್ದು ಅಧ್ಯಾತ್ಮಾದಿತ್ರಯಂ ಎನ್ನತಕ್ಕಂಥದ್ದು ಅಂದರೆ ವೇದಾಂತಗಳಲ್ಲಿ ಅಧ್ಯಾತ್ಮ ಅಧಿಭೂತ ಅಧಿದೈವ ಅಂತೇಳಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಈ ಶಬ್ದಗಳಿಂದಲೇ ಅಧ್ಯಾತ್ಮ ಅಧ್ಯಾತ್ಮ ಎಂಬುದರಿಂದ ಆಧ್ಯಾತ್ಮಿಕ ಅಧಿಭೂತ ಎಂಬುದರಿಂದ ಆಧಿಭೌತಿಕ ಅಧಿದೈವ ಎಂಬುದರಿಂದ ಆದಿದೈವಿಕ ಎಂಬ ಪದಗಳು ಬಂದಿರ್ತವೆ ಈ ಮೂಲ ಕೋಟಿಗೆ ಅಧ್ಯಾತ್ಮ ಆದಿತ್ರಯಂ ಅಂತೇಳಿ ಹೆಸರು ಈ ಪದಗಳ ಅರ್ಥಗಳನ್ನು ನಾವು ನೋಡೋಣ ಅಧ್ಯಾತ್ಮಂ ಅಂದರೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಂ ಅಂಥೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣ ಆತ್ಮಾನಮ್ ಅಧಿಕೃತ್ಯ ಪ್ರವೃತ್ತ ವಿದ್ಯಾ ಅಧ್ಯಾತ್ಮವಿದ್ಯಾ ಅಧ್ಯಾತ್ಮವಿದ್ಯಾ ಅಂದರೆ ಆತ್ಮನನ್ನು ಕುರಿತು ವಿಚಾರ ಮಾಡುವ ವಿದ್ಯೆಗೆ ಅಧ್ಯಾತ್ಮವಿದ್ಯಾ ಅಂತೇಳಿ ಹೆಸರು ಹೀಗಾಗಿ ಬ್ರಹ್ಮವಿದ್ಯೆಗೆ ಅಧ್ಯಾತ್ಮವಿದ್ಯಾ ಎಂಬ ಹೆಸರು ಬಂದಿದೆ ಇಲ್ಲಿ ಆತ್ಮನೆಂದರೆ ಬ್ರಹ್ಮ ಬ್ರಹ್ಮನೆಂದರೆ ಆತ್ಮ ಯಾಕಂದರೆ ಅಹಂ ಬ್ರಹ್ಮಸ್ಮ ತತ್ವವಂಸ ಎಂಬುದೇ ವೇದಾಂತಗಳ ಸಂದೇಶ ಅಧ್ಯಾತ್ಮ ಎಂಬ ಶಬ್ದಕ್ಕೆ ದೇಹದೊಡಗಿನ ಎಂಬ ಅರ್ಥವೂ ಇದೆ ಇಲ್ಲಿ ಆತ್ಮ ಎಂದರೆ ದೇಹ ಶರೀರ ಅಂತೇಳಿ ಅರ್ಥ ಇಲ್ಲಿ ದೇಹದೊಡಗಿನ ಎನ್ ಎಂಬ ಅರ್ಥ ಬಂದಾಗ ಅಧ್ಯಾತ್ಮಕ್ಕೆ ಅಲ್ಲದಿದ್ದರೆ ಅದು ಆತ್ಮನನ್ನು ಕುರಿತಾದ ಅಂಥೇಳಿ ಅರ್ಥ ಅಧ್ಯಾತ್ಮ ಅಂತ ಹೇಳಿದರೆ ಇನ್ನು ಅಧಿಭೂತಂ ಅಂದರೆ ಭೂತಾನೇ ಅಧಿಕೃತ್ಯ ವಿದ್ಯತೆ ಅಲ್ಲಿ ಆತ್ಮನಂ ಅಧಿಕೃತ್ಯ ಪ್ರವೃತ್ತ ವಿದ್ಯ ಅಧ್ಯಾತ್ಮ ವಿದ್ಯ ಇಲ್ಲಿ ಭೂತಾನ್ನೇ ಅಧಿಕೃತ್ಯ ವಿದ್ಯತೆ ಇತಿ ಅಧಿಭೂತ ಭೂತಗಳನ್ನು ಕುರಿತ ವಿದ್ಯೆಯೇ ಅಧಿಭೂತ ವಿದ್ಯೆ ಭೂತಗಳೆಂದರೆ ಪೃಥ್ವ್ಯಾಪ್ತ ತೇಜವಾಯು ಆಕಾಶ ತೇಜಸ್ ವಾಯು ಆಕಾಶಗಳೆಂಬ ಪಂಚತತ್ವಗಳು ಇವುಗಳನ್ನು ಕುರಿತು ವಿಚಾರ ಮಾಡುವ ವಿದ್ಯೆಗೆ ಆಧಿಭೌತಿಕ ವಿದ್ಯಾ ಅಂತೇಳಿ ಹೆಸರು ಇನ್ನು ಅ ದೈವಂ ಅಧಿಕೃತ್ಯ ಪ್ರವೃತ್ತಿಮ್ ಅಧಿದೈವಂ ದೇವತೆಗಳನ್ನು ಕುರಿತು ವಿಚಾರ ಮಾಡುವ ವಿದ್ಯೆಗೆ ಅಧಿದೈವ ವಿದ್ಯಾ ಅಂತೇಳಿ ಹೆಸರು ಯಜ್ಞಯಾಗಾದಿಗಳು ಸ್ವರ್ಗಲೋಕ ಬ್ರಹ್ಮಲೋಕಾದಿಗಳು ಇಂದ್ರ ಆದಿತ್ಯ ವಾಯು ವರುಣಾದಿ ದೇವತೆಗಳು ಇತ್ಯಾದಿ ವಸ್ತುಗಳನ್ನು ಕುರಿತು ಚಿಂತನೆ ಮಾಡುವ ವಿದ್ಯೆ ಅಧಿದೈವಿಕ ವಿದ್ಯೆ ವೇದಾಂತಗಳ ಪ್ರಕಾರ ಅಧ್ಯಾತ್ಮ ವಿದ್ಯೆಯೊಂದೇ ಬ್ರಹ್ಮವಿದ್ಯೆ ಎನಿಸ್ತದೆ ನಿರುಪಾಧಿಕನಾದ ನಿರವಯವನಾದ ಪ್ರತ್ಯೇಕಾತ್ಮನೇ ಪಬ್ರಹ್ಮವೆಂದು ವೇದಾಂತಗಳು ಸಾರ್ತವೆ ಅಧ್ಯಾತ್ಮವನ್ನು ಮಾತ್ರ ವೇದಾಂತಗಳಲ್ಲಿ ವಿಶೇಷವಾಗಿ ವಿಚಾರ ಮಾಡಲಾಗಿದೆ ಇನ್ನುಳಿದ ಆಧಿಭೂತಿಕ ಆದಿದೈವಿಕ ವಿಚಾರಗಳನ್ನು ವೇದಾಂತಗಳಲ್ಲಿ ಅನಾತ್ಮ ವಸ್ತುಗಳೊಂದೇ ಕರೆದಿರುತ್ತಾರೆ ಅಧ್ಯಾತ್ಮ ಜ್ಞಾನದಿಂದಲೇ ಮೋಕ್ಷಪ್ರಾಪ್ತಿ ಅಧಿಭೂತ ಆದಿದೈವ ಜ್ಞಾನದಿಂದ ಅಂದರೆ ಕರ್ಮೋಪಾಸನೆಗಳಿಂದ ಅಭ್ಯುದಯ ಫಲಗಳು ದೊರಕುತ್ತವೆ ಹೊರತು ಮೋಕ್ಷವಲ್ಲ ಎಂದು ವೇದಾಂತಗಳು ಸಾರ್ತಿವೆ ಹೀಗೆ ಮುಂದೆ ತುರಿಯ ಎನ್ನತಕ್ಕಂಥ ಶಬ್ದ ಪದ ತುರಿಯ ಅಂತ ಹೇಳಿದರೆ ಚತುರ್ಥ ಅಂತೇಳಿ ಅರ್ಥ ನಾಲ್ಕನೇದು ಅಂತೇಳಿ ನಿರೂಪಾಧಿಕನಾದ ಪರಿಪೂರ್ಣನಾದ ಹಾಗೂ ಅವಸ್ಥಾತ್ರಯಾತೀತನಾದ ಯಾವುದು ಜಾಗ್ರ ಸ್ವಪ್ನ ಸುಶುಪ್ತಿಗಳಿಂದ ಮೀರಿದಂತಹ ಶುದ್ಧನಾದ ಆತ್ಮನನ್ನು ವೇದಾಂತಗಳಲ್ಲಿ ಚತುರ್ಥ ಅಥವಾ ತುರಿಯ ಅಂತೇಳಿ ಹೇಳ್ತಾರೆ ತುರಿಯ ಎಂಬಿ ಶಬ್ದವನ್ನು ಮಾಂಡುಕ್ಯ ವಿಶೇಷವಾಗಿ ಬಳಸಿದ್ದಾರೆ ನಾಲ್ಕನೇ ಆತ್ಮನನ್ನು ತುರಿಯ ಅಂತೇಳಿ ಕರೆದಿದ್ದಾರೆ ಹಿಂದಿನ ಮೂರು ಆತ್ಮನ ಯಾವುದು ಆತ್ಮರ ಸ್ವರೂಪ ವೈಶ್ವಾನರ ತೈಯಸ ಪ್ರಾಜ್ಞ ಅಂಥೇಳಿ ಈ ಮೂರು ಆತ್ಮರಗಳ ದೃಷ್ಟಿಯಿಂದ ಶುದ್ಧ ಆತ್ಮನನ್ನು ತುರಿ ಅಥವಾ ಚತುರ್ಥ ಅಂತೇಳಿ ಹೇಳ್ತಾರೆ ವೈಶ್ವಾಂರ ಎಚ್ಚರದ ಅವಸ್ಥೆಯಲ್ಲಿ ತೈಜಸ ಅಂತೇಳಿ ಹೇಳಿದರೆ ಕನಸಿನ ಅವಸ್ಥೆಯಲ್ಲಿ ಪ್ರಾಜ್ಞ ಅಂತ ಹೇಳಿದರೆ ಸುಶುಕ್ತಿಯ ಅವಸ್ಥೆಯಲ್ಲಿ ಇರತಕ್ಕಂಥ ಆತ್ಮರಿಗೆ ಕೊಟ್ಟಿರತಕ್ಕಂಥ ಹೆಸರು ಆತ್ಮ ಅವನಿಗೆ ಹೆಸರು ಕೊಟ್ಟದ್ದು ಈಗ ವೈಶ್ವಾನುರ ಆತ್ಮ ವೈಶ್ವಾನರಃ ಆತ್ಮ ಪ್ರಥಮ ಪಾದಃ ಅಂದರೆ ಎಚ್ಚರವೆಂಬ ಸ್ಥೂಲಾವಸ್ಥೆಯನ್ನು ಉಪಾಧಿಯನ್ನಾಗಿ ಉಳ್ಳ ಆತ್ಮನೇ ವೈಶ್ವಾನರನು ಇಡಿ ಎಚ್ಚರಾವಸ್ಥೆಗೆ ಅಧಿಪತಿಯಾಗಿರುವ ಸಮಷ್ಟಿ ಆತ್ಮನನ್ನು ವೇದಾಂತದಲ್ಲಿ ವೈಶ್ವಾನರಾತ್ಮ ಅಂತೇಳಿ ಕರೆದಿದ್ದಾರೆ ಅದನ್ನೇ ದ್ವೈತ ವೇದಾಂತದಲ್ಲಿ ಅನಿರುದ್ಧ ಅಂತೇಳಿ ಹೇಳ್ತಾರೆ ತೈಜಸ ಆತ್ಮ ದ್ವಿತೀಯ ಪಾದ ಕನಸನ್ನು ಉಪಾಧಿಯನ್ನಾಗಿ ಉಳ್ಳ ಆತ್ಮನೇ ತೈಜಸಾತ್ಮನು ತೇಜಸ್ಸು ತೈಜಸ್ಸ ವಿಶ್ವಾನರತ್ಮ ವೈಶ್ವಾನರಾತ್ಮನು ಸ್ಥೂಲ ಭುಕ್ ಆದರೆ ತೈಜಸಾತ್ಮನು ಸೂಕ್ಷ್ಮ ಭುಕ್ ಅಥವಾ ಪ್ರವಿವ ಭುಕ್ ಆಗಿರ್ತಾನೆ ಅವನು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟವನು ಇವನು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ ಕನಸಿನ ಲೋಕದ ಆತ್ಮ ಈ ತೈಜಸಾತ್ಮನು ಆ ವೈಶ್ವಾನರ ಸೂಕ್ಷ್ಮನು ವ್ಯಾಪಕನೂ ಆಗಿರ್ತಾನೆ ಇವನಿಗೆ ದ್ವೈತವೇದಾಂತದಲ್ಲಿ ಪ್ರದ್ಯುಮ್ನ ಅಂತೇಳಿ ಹೇಳ್ತಾರೆ ಪ್ರದ್ಯುನ ಅಂದರೆ ಬೆಳಕಿನ ಲೋಕ ದ್ಯುತಿ ಅಂದರೆ ಕನಸಿನ ಲೋಕ ಅಲ್ಲಿ ಬೆಳಗುವ ಇನ್ನು ಮೂರನೆಯದು ಪ್ರಾಜ್ಞ ಆತ್ಮ ತೃತೀಯ ಪಾದ ಸುಷುಪ್ತಿಯನ್ನು ಅಂದರೆ ಗಾಢ ನಿದ್ದೆಯನ್ನು ಉಪಾಧಿಯನ್ನಾಗಿ ಉಳ್ಳ ಆತ್ಮನೇ ಪ್ರಾಜ್ಞಾತ್ಮನು ಇವನು ಮೂರನೇ ಪಾದ ವೈಶ್ವಾನಾತ್ಮ ಹಾಗೂ ತೈಯಸಾತ್ಮರುಗಳಲ್ಲಿ ಜ್ಞಾನ ಅಭಾವ ಸಂಶಯ ಜ್ಞಾನ ಮತ್ತು ಅನ್ಯಥಾ ಜ್ಞಾನಗಳು ಇರ್ತವೆ ಜ್ಞಾನದ ಕೊರತೆ ಸಂಶಯ ಜ್ಞಾನ ಮತ್ತು ಅನ್ಯಥಾ ಜ್ಞಾನ ಅಂದರೆ ಇನ್ನೊಂದಾಗಿ ತಿಳಿಯ ಆದರೆ ಪ್ರಾಜ್ಞಾತ್ಮನಲ್ಲಿ ಜ್ಞಾನ ಅಭಾವವು ಮಾತ್ರ ಇರ್ತದೆ ಇಲ್ಲಿ ಸಂಶಯಜ್ಞಾನ ಅನ್ಯಥಾ ಜ್ಞಾನ ಇಲ್ಲ ಜ್ಞಾನವೇ ಇರುವುದಿಲ್ಲ ಅಷ್ಟೇ ಇವನಿಗೆ ಕಾರಣಾತ್ಮ ಬೀಜಾತ್ಮ ಸೂಕ್ಷ್ಮಾತ್ಮ ಎಂದೆಲ್ಲ ಹೆಸರುಗಳಿವೆ ಹಾಗೆಯೇ ದ್ವೈತ ಸಿದ್ಧಾಂತದಲ್ಲಿ ಈ ಕಾರಣಾತ್ಮನಿಗೆ ಸಂಕರ್ಷಣ ಅಂತೇಳಿ ಹೇಳ್ತಾರೆ ಆ ಸ್ವರೂಪ ವಿಷ್ಣುವಿನ ನಾಲ್ಕು ರೂಪಗಳ ಇದರಲ್ಲಿ ಎಚ್ಚರದ ಅವಸ್ಥೆಯಲ್ಲಿ ಅನಿರುದ್ಧ ಕನಸಿನ ವಸ್ಥೆಯಲ್ಲಿ ಪ್ರದ್ಯುಗ್ನ ಗಾಢ ನಿದ್ದೆ ಅಥವಾ ಸುಶುಪ್ತಿಯಲ್ಲಿ ಸಂಕರ್ಷಣ ಆಕರ್ಷಣೆ ಮಾಡದೆ ಅಂದರೆ ಸಂಕರ್ಷಣೆ ಸರ್ಪ ಶೇಷ ಅಂದರೆ ಆಕರ್ಷ ಅಂದರೆ ಗಾಢವಾಗಿ ಆಲಿಂಗನ ಮಾಡಿ ನಮ್ಮನ್ನು ಗಾಢ ನಿದ್ದೆಗೆ ಕೊಂಡೊಯ್ಯುತ್ತಾನೆ ಅಂತೇಳಿ ಭಗವಂತ ಅಂತೇಳಿ ಅಲ್ಲಿ ಆ ದೃಷ್ಟಿಯಲ್ಲಿ ಹೇಳಿದ್ದಾರೆ ಇಲ್ಲಿ ಸುಶುಪ್ತಿಯ ಅವಸ್ಥೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಾಜ್ಞ ಅಂತೇಳಿ ಇನ್ನು ತುರಿಯ ಆತ್ಮ ಅಥವಾ ಚತುರ್ಥ ಪಾದ ತುರಿ ಆತ್ಮನಿಗೆ ಯಾವ ಉಪಾಧಿಗಳು ಇಲ್ಲ ತುರಿ ಆತ್ಮನು ತನ್ನ ಹಿಂದಿನ ವೈಶ್ವಾನರ ತೈಜಸ ಪ್ರಾಜ್ಞ ನಿಮ್ಮ ಮಾಯಾಸಂಖ್ಯಾತ್ರಯ ಆತ್ಮರಿಗೂ ಪ್ರತ್ಯೇಕ ಆತ್ಮನಾಗಿರ್ತಾನೆ ಅಂದರೆ ಆ ಎಲ್ಲ ಆತ್ಮರ ಆತ್ಮನಾಗಿರ್ತಾನೆ ಅವೆಲ್ಲ ಹೊರಗಿನ ಹೆಸರುಗಳಷ್ಟೇ ಇವನೇ ಸಕಲ ಜೀವಿಗಳಿಗೂ ನಿಜವಾದ ಆತ್ಮನು ತುರಿ ಆತ್ಮನಲ್ಲಿ ಅವಿದ್ಯಾ ಕಾಮಕರ್ಮಗಳು ಇರುವುದಿಲ್ಲ ಈ ತುರಿ ಆತ್ಮನೇ ಪರಮಾರ್ಥ ಆತ್ಮನು ಅವನ ಕುರಿತಾದ ಜ್ಞಾನವೇ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಅಂತೇಳಿ ಹೇಳುವಂಥದ್ದು ಅದಕ್ಕೆ ವಾಸುದೇವ ಪರ ವಾಸುದೇವ ಅಂತೇಳಿ ಅಲ್ಲಿ ಹೇಳ್ತಾರೆ ಇಲ್ಲಿ ದ್ವೈತದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಮತ್ತು ವಾಸುದೈವ ಅಥವಾ ಪರವಾಸುದೇವ ತುರಿಯ ಹೀಗೆ ಇದು ದ್ವೈತದಲ್ಲಿ ಇದು ಅದ್ವೈತದಲ್ಲಿ ವೈಶ್ವಾಂಧ್ರ ತೈಯಸ್ಸ ಪ್ರಾಜ್ಞ ತುರಿಯ ಅಂತೇಳಿ ಇನ್ನು ಬ್ರಹ್ಮ ಪ್ರಧಾನವಾದದ್ದೀಗ ನಮಗೆ ಬ್ರಹ್ಮಜ್ಞಾನ ಅಂತ ಹೇಳ್ತೇವಲ್ಲ ಬ್ರಹ್ಮ ಅಂದ್ರೆ ಏನು ಇದೊಂದು ಅತ್ಯಂತ ಮುಖ್ಯವಾದ ಪದ ಬ್ರಹ್ಮವಿಲ್ಲದೆ ವೇದಾಂತವೇ ಇಲ್ಲ ವೇದಾಂತವಿಲ್ಲದೆ ಬ್ರಹ್ಮವೂ ಇಲ್ಲ ಪರಬ್ರಹ್ಮವನ್ನು ತಿಳಿಸುವುದಕ್ಕಾಗಿಯೇ ವೇದಾಂತಗಳು ಹೊರಟಿವೆ ವೇದಾಂತಗಳಿಗೆ ಮಹತ್ವ ಬಂದಿರುವುದೇ ಬ್ರಹ್ಮವನ್ನು ತಿಳಿಸುವುದರಿಂದ ಹೀಗಾಗಿ ಬ್ರಹ್ಮ ಶಬ್ದದ ಅರ್ಥಗಳನ್ನು ತಿಳಿಯೋಣ ನಕಾರಾಂತ ಬ್ರಹ್ಮನ್ ಶಬ್ದಕ್ಕೆ ಸಂಸ್ಕೃತದಲ್ಲಿ ಐದು ಅರ್ಥಗಳಿವೆ ಸಂದರ್ಭವನ್ನು ನೋಡಿಕೊಂಡು ನಾವು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಬೇಕು ವೇದ ಸ್ತತ್ವಂ ತಪೋ ಬ್ರಹ್ಮ ಬ್ರಹ್ಮ ವಿಪ್ರಜಾಪತಿ ಎಂದು ಅಮರಕೋಶದಲ್ಲಿ ಹೇಳಿದೆ ವೇದ ಪರತತ್ವ ತಪಸ್ಸು ಬ್ರಾಹ್ಮಣ ಹಿರಣ್ಯ ಗರ್ಭ ಅಂಥೇಳಿ ಬ್ರಹ್ಮನ ಶಬ್ದಕ್ಕೆ ಐದು ಅರ್ಥಗಳಿವೆ ನಕಾರಾಂತ ನಪುಂಸದಲ್ಲಿಂಗ ಬ್ರಹ್ಮನ್ ಶಬ್ದಕ್ಕೆ ವೇದ ಪರಬ್ರಹ್ಮ ತಪಸ್ಸು ಅಂತೇಳಿ ಮೂರು ಅರ್ಥಗಳು ಪುಲ್ಲಿಂಗದ ಬ್ರಹ್ಮನ ಶಬ್ದಕ್ಕೆ ಬ್ರಾಹ್ಮಣ ಹಿರಣ್ಯ ಗರ್ಭ ಅಂತೇಳಿ ಎರಡು ಅರ್ಥಗಳಿವೆ ಅದು ಹೇಗೆ ಅಂತೇಳಿ ನೋಡೋಣ ವೇದ ಅಂದರೆ ಬ್ರಹ್ಮ ಅಂದರೆ ವೇದಗಳು ಅಂಥೇಳಿ ಅರ್ಥ ಒಂದರ್ಥ ನಪುಮೂಸಲಿಂಗ ಬ್ರಹ್ಮನ ಶಬ್ದಕ್ಕೆ ವೇದ ಪರಬ್ರಹ್ಮ ತಪಸ್ಸು ವೇದ ಅಂತೇಳಿ ಹೇಳಿದರೆ ಇಲ್ಲಿ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಅಂತೇಳಿ ಗೀತೆಯು ಹೇಳ್ತಾ ಇದೆ ಇಲ್ಲಿ ಬ್ರಹ್ಮೋದ್ಭವಂ ಅಂದರೆ ವೇದೋದ್ಭವಂ ಅಂತೇಳಿ ಅರ್ಥ ಸಾಂದರ್ಭಿಕವಾಗಿ ನೋಡಬೇಕಾಗ್ತದೆ ಅರ್ಥ ಬ್ರಹ್ಮಯಜ್ಞ ಎನ್ನುವಾಗ ಬ್ರಹ್ಮಶಬ್ದಕ್ಕೆ ವೇದ ವೇದಾಧ್ಯಯನ ವೇದಯಜ್ಞ ಅಂತೇಳಿ ಅರ್ಥ ವೇದೋಕ್ತವಾದಯ ವೇದಯಜ್ಞ ಇನ್ನು ತತ್ವ ಅಂದರೆ ಪರತತ್ವ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂದು ಧೈತಿರಶ್ರುತಿ ಹೇಳ್ತಾ ಇದೆ ಸಯೋಹವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮ ಇವ ಭವತಿ ಎಂದು ಮುಂಡಕ್ಕೋಪನಿಷತ್ತು ಹೇಳ್ತಾ ಇದೆ ಇಲ್ಲಿ ಬ್ರಹ್ಮ ಅಂತ ಹೇಳಿದರೆ ಪರಮಾತ್ಮ ನಿರ್ಗುಣನಾದ ನಾಮರೂಪಹಿತನಾದ ಪರಮಾತ್ಮನಿಗೆ ಇಲ್ಲಿ ಬ್ರಹ್ಮ ಅಂತೇಳಿಸ್ರು ಇನ್ನು ತಪಸ್ಸು ಬ್ರಹ್ಮಚರ್ಯ ಎನ್ನುವಾಗ ತಪಶ್ಚರ್ಯ ಅಂತೇಳಿ ಅದರ ಅರ್ಥ ಅಲ್ಲಿ ಇನ್ನು ವಿಪ್ರಹ ಇಲ್ಲಿ ಬ್ರಹ್ಮ ಪುಲ್ಲಿಂಗ ಶಬ್ದ ಬ್ರಾಹ್ಮಣ ಅಂತೇಳಿ ಅರ್ಥ ಬ್ರಹ್ಮ ಇಲ್ಲಿ ಬ್ರಹ್ಮಕ್ಷತ್ರಿಯ ವೈಶ್ಯರು ಎನ್ನುವಾಗ ಬ್ರಹ್ಮ ಶಬ್ದಕ್ಕೆ ವಿಪ್ರರು ಬ್ರಾಹ್ಮಣರು ಅಂತೇಳಿದ ಅರ್ಥ ಇನ್ನು ಪ್ರಜಾಪತಿ ಅಂದರೆ ವಿರಾಟ್ ಪುರುಷ ಬ್ರಹ್ಮ ದೇವಾಂ ಪ್ರತಮಸ್ಸಂಬಭೂಮ ಯೋ ಬ್ರಹ್ಮಾಂಡಂ ವಿಧನಾ ಪೂರ್ವ ಇತ್ಯಾದಿ ಇಲ್ಲಿ ಬ್ರಹ್ಮ ಎಂದರೆ ವಿರಾಟ್ ಪುರುಷ ಹೀಗೆ ಬ್ರಹ್ಮಶಬ್ಧಕ್ಕೆ ಐದು ಅರ್ಥಗಳಿವೆ ವೇದ ತತ್ವ ತಪಸ್ಸು ವಿಪ್ರಜಾಪತಿ ವೇದಸ್ತತ್ವ ತಪೋ ಬ್ರಹ್ಮ ಬ್ರಹ್ಮ ವಿಪ್ರಜಾಪತಿ ನೋಡಿ ಅಲ್ಲೇ ಉಂಟು ಅಮರಕೋಶದಲ್ಲಿ ಬ್ರಹ್ಮ ಅಂದರೆ ನಮುಸಿನ ಶಬ್ದ ಅಂತ ಹೇಳಿ ವೇದಸ್ತತ್ವ ತಪೋ ಬ್ರಹ್ಮ ಬ್ರಹ್ಮ ವಿಪ್ರಹ್ ಪ್ರಜಾಪತಿ ಬ್ರಹ್ಮ ಪುಲ್ಲಿಂಗ ಶಬ್ದ ಆಯ್ತದ ಬ್ರಹ್ಮನ್ನೇ ನಕಾರ ಅಂತವೆ ಪುಲ್ಲಿಂಗ ಶಬ್ದ ಅದು ವಿಪ್ರಹ ಪ್ರಜಾಪತಿ ಎರಡು ಅರ್ಥ ಇದೆ ಅದಕ್ಕೆ ನಾವು ಮುಂಸಲಿಂಗದ್ದಕ್ಕೆ ತತ್ವ ತಪಸ್ಸು ಅಂತೇಳಿ ವೇದಸ್ತತ್ವ ತಪೋ ಬ್ರಹ್ಮ ಬ್ರಹ್ಮ ವಿಪ್ರಜಾಪತಿ ಇನ್ನು ಕಾರ್ಯಕರಣ ಮತ್ತು ಕಾರ್ಯಕಾರಣ ಎರಡತಕ್ಕಂಥ ವಿಚಾರಗಳನ್ನು ನಾವು ನಾಳೆ ದಿವಸ ನೋಡೋಣ ಇನ್ನಷ್ಟು ಪದಗಳು ವೇದಾಂತ ಪದಗಳು ಮತ್ತು ಅರ್ಥಗಳು ಇಲ್ಲಿಗೆ ಈ ವೇದಾಂತ ಪರಿಭಾಷೆ ಇದರ ಐದನೇ ಕಂತನ್ನ ಮುಕ್ತಾಯ ಮಾಡ್ತಾಯಿದ್ದೇವೆ ಹರಿ ಶ್ರೀ ಸುಬ್ರಾ ಓಂ ತತ್ಸತ್